ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಶಂಕರಾಚಾರ್ಯ ಪೂಜ್ಯ ಭವತ್ಪಾದರ ಪಾದಾರವಿಂದರಗಳಿಗೆ ವಂದಿಸುತ್ತ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದ ನಮಿಸುತ್ತಾ ಸದ್ಗುರುಗಳಾದ ವಿದ್ವಾನ್ ಕೆ ಜಿ ಸುಬ್ರಾಯಶರ್ಮ ವೇದಾಂತ ವಾರಿಧಿ ವಜ್ರ ವೇದಾಂತಿಗಳ ಪದತರಗಳಲ್ಲಿ ವಂದಿಸುತ್ತ ಶಂಕರಾಚಾರ್ಯರ ಆತ್ಮಬೋಧ ಎನ್ನತಕ್ಕಂಥ ಕೃತಿಯನ್ನು ಇದ್ದೇವೆ ಈಗ ಹದಿನಾರನೇ ಶ್ಲೋಕದಲ್ಲಿ ಇದು ಆತ್ಮಾನಾತ್ಮ ವಿವೇಕದ ಬಗ್ಗೆ ಹೇಳ್ತಕ್ಕಂಥದ್ದು ಈವರೆಗೆ ನಾವು ಇದರ ಹಿಂದೆ ಸೋಪಾಧಿಕ ಆತ್ಮನ ಸೋಪಾಧಿಕ ಸ್ವರೂಪದ ಬಗ್ಗೆ ನೋಡಿದ್ದೆವು ಉಪಾಧಿ ಸಹಿತವಾಗಿ ಯಾವ ರೀತಿ ಅಂತೇಳಿ ವರ್ಣನೆ ಈಗ ಆತ್ಮ ವಿವೇಕ ಆತ್ಮ ಆತ್ಮತ ಅನಾತ್ಮ ಇವುಗಳ ವಿವೇಕದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ವಪುಸ್ತುಷಾದಿಭಿ ಕೋಶೈ ಯುಕ್ತಂ ಯು ಯುಕ್ತ್ಯವಘಾತ ಶುದ್ಧಂ ವಿವಿಂಚ ತಂಡುಲಂ ಯಥ ಅಂದರೆ ಹುಟ್ಟಿನಂತಿರತಕ್ಕಂತಹ ಸ್ಥೂಲ ಶರೀರವೇ ಮುಂತಾದಂತಹ ಕೋಶಗಳಿಂದ ತುಷಾದಿಭಿ ಕೋಶೈ ಯುಕ್ತಂ ಯುಕ್ತಿಯವಘಾತ ಕೂಡಿ ಈ ಕೋಶ ಕೋಶಗಳಿಂದ ಕೂಡಿರುವಂತಹ ಒಳಗಿನ ಶುದ್ಧನಾದ ಆತ್ಮನನ್ನು ಭತ್ತವನ್ನು ಕುಟ್ಟಿ ಅಕ್ಕಿಯ ಕಾಳನ್ನು ಬಿಡಿಸಿಕೊಳ್ಳುವಂತೆ ಆನಂತರ ಶುದ್ಧಂ ವಿವಿಂಚ್ಯಾತ್ ತಂಡುಲಂ ಯಥಾ ಭತ್ತವನ್ನು ಹೇಗೆ ಹೊರಗಿನ ಹೊಟ್ಟಿನಂತೆ ಹೊಟ್ಟನ್ನು ಕುಟ್ಟಿ ತೆಗೆದು ಭತ್ತವನ್ನು ಇದು ಅಕ್ಕಿಯನ್ನು ಹೊರಗೆ ತೆಗೆಯುತ್ತೇವೋ ಭತ್ತದಿಂದ ಬಿಡಿಸಿಕೊಳ್ತೇವೋ ಅದೇ ರೀತಿಯಲ್ಲಿ ಈ ಹೊಟ್ಟಿನಂತೆ ಇರತಕ್ಕಂತಹ ನಮ್ಮ ಸ್ಥೂಲ ಶರೀರವೇ ಮೊದಲಾದಂತಹ ಕೋಶಗಳಿಂದ ಆವರಣಗಳಿಂದ ಕೂಡಿರ್ತಕ್ಕಂತಹ ಒಳಗಿನ ಶುದ್ಧವಾದಂತಹ ಆತ್ಮನನ್ನು ಯುಕ್ತಿಯಿಂದ ಕುಟ್ಟಿ ಬಿಡಿಸಿಕೊಳ್ಳಬೇಕು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಭತ್ತವನ್ನು ಕುಟ್ಟಿ ಹೊಟ್ಟನ್ನ ಬಿಟ್ಟು ಅಕ್ಕಿಯನ್ನು ತೆಗೆದುಕೊಳ್ಳುವಂತೆ ಅನ್ನಮೈವೇ ಮುಂತಾದ ಕೋಶಗಳನ್ನು ಬಿಟ್ಟು ಆತ್ಮನನ್ನ ಯುಕ್ತಿಯಿಂದ ಅರಿತುಕೊಳ್ಳಬೇಕು ಅಂತೇಳಿ ಇದರ ಅರ್ಥ ಈ ಶ್ಲೋಕದಲ್ಲಿ ಕೂಡ ಹಾಗೆ ರೂಪಕವು ಕೂಡ ಮಿಶ್ರವಾಗಿ ಇಲ್ಲೇ ಇದೆ ಅದರಂತೆ ಅಂತೇಳಿ ಕೆಲವು ಕಡೆ ಹೇಳ್ತಾರೆ ಆದರೆ ಅದೇ ಅಂತೇಳಿ ಕೂಡ ಹೇಳ್ತಾರೆ ಹಾಗಾಗಿ ಅಭೇದ ರೂಪಕ ಅದರಂತೆ ಅಂತೇಳಿ ಉಪಮ ಹುಟ್ಟಿನಂತಿರುವ ಶರೀರವೇ ಮೊದಲಾದ ಕೋಶಗಳಿಂದ ಯುಕ್ತನಾದಂಥ ಪರಿಶುದ್ಧನಾದ ಅಂತರಾತ್ಮನನ್ನು ಯುಕ್ತಿಯಿಂದ ಹೊಡೆದು ಅಕ್ಕಿಯನ್ನು ಬೇರ್ಪಡಿಸುವಂತೆ ಬೇರ್ಪಡಿಸಬೇಕು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ವಪುಸ್ತುಷಾದಿಭಿ ಕೋಶೈ ಯುಕ್ತ ಯುಕ್ತಿಯವಘಾತಃ ಆತ್ಮನ ಮಂತರಂ ವಿವಿಚ್ಯಾತ್ ತಂಡುಲಂ ಯಥಾ ಅಂಥೇಳಿ ಇದು ಹದಿನ ಶ್ಲೋಕ ಅಂದರೆ ಭತ್ತವನ್ನು ಭತ್ತದಿಂದ ಹೊಟ್ಟನ್ನು ಬೇರೆ ಮಾಡಿ ಅಕ್ಕಿಯನ್ನು ಬೇರ್ಪಡಿಸುವಂತೆ ಯುಕ್ತಿಬ್ದವಾದ ಮತ್ತು ವಿವೇಚನಾಯುತವಾದ ಸತತ ಚಿಂತನೆಯಿಂದ ಆತ್ಮ ವಿವೇಚನೆಯಿಂದ ಪಂಚಕೋಶಗಳಲ್ಲಿ ಅಡಗಿರತಕ್ಕಂತಹ ಆತ್ಮತತ್ವವನ್ನು ಬೇರೆ ಮಾಡಿ ಅರಿಬೇಕು ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ ಹಾಗಾದರೆ ನಮ್ಮಲ್ಲಿಯೇ ಸ್ಥಿತನಾಗಿರ್ತಕ್ಕಂತಹ ಆತ್ಮನನ್ನು ಅವನ ಅನಂತತೆ ಮತ್ತು ಅಸಮಾನ ವಿಭೂತಿಯನ್ನು ನಾವು ತಿಳಿಯುವಂಥದ್ದು ಹೇಗೆ ಜಡದಿಂದ ಚೈತನ್ಯವನ್ನು ಬೇರೆ ಮಾಡಿ ಅದನ್ನು ಅರಿತುಕೊಳ್ಳುವ ಬಗೆ ಹೇಗೆ ಅಂಥೇಳಿ ಅವರು ಆ ತೈತಿರೋಪನಿಷತ್ ವ್ಯಾಖ್ಯಾನದಲ್ಲಿ ಕೂಡ ಈ ಬಗ್ಗೆ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಭತ್ತದಲ್ಲಿರತಕ್ಕಂತಹ ಹುಟ್ಟು ತೌಡು ಮುಂತಾದವನ್ನು ತೆಗೆದುಹಾಕಿ ಒಳಗಿರತಕ್ಕಂಥ ಅಕ್ಕಿಯನ್ನು ಪಡೆಯುವಂತೆ ನಮ್ಮಲ್ಲಿರುವ ವಿವೇಚನಾ ಶಕ್ತಿಯಿಂದ ಅವಿದ್ಯೆ ಕಾರ್ಯಗಳಾದಂತಹ ಕೋಶಗಳ ಪಂಚಕೋಶಗಳಿರ್ಬೋದು ಆವರಣಗಳು ಈ ಎಲ್ಲ ಮಾಯೆ ಅವಿದ್ಯೆ ಆವರಣಗಳ ಹಿಂದೆ ಅಡಗಿರುವಂತಹ ಅಂ ಆತ್ಮತತ್ವವನ್ನು ಅವುಗಳಿಂದ ಬೇರೆ ಮಾಡಿ ಯಾವುದರಿಂದಲೂ ಕಲುಷಿತವಾಗದ ನಮ್ಮ ನಿಜಸ್ವರೂಪವಾದ ಆ ಆತ್ಮತತ್ವವನ್ನು ನಾವು ತಿಳಿಯಬೇಕು ಹೀಗೆ ಅಚೇತನ ವಸ್ತುಗಳ ಉಪಕರಣಗಳ ನಿರಾಕರಣೆಯಿಂದ ನಮ್ಮ ಆತ್ಮತತ್ವದ ಮೇಲೆ ಆವರಿಸಿರತಕ್ಕಂಥ ಧೂಳನ್ನು ತೊಡೆದುಹಾಕಿ ನಿತ್ಯ ಚೈತನ್ಯವು ಪ್ರಜ್ಞಾ ಸ್ವರೂಪವಾದ ಆ ತತ್ವವನ್ನು ತಿಳಿಯಬೇಕು ಹಾಗೆ ನಿಜವಾದ ಸಾಧಕನು ತನ್ನ ನಿಜ ಸ್ವರೂಪವನ್ನು ಸ್ವತಃ ಅನುಭವಿಸಿ ತಿಳಿದಾಗ ಅಂದರೆ ಇದಲ್ಲ ಅದಲ್ಲ ಅಂಥೇಳಿ ಹ್ಞೂ ಈ ದೇಹ ಅಲ್ಲ ನಾನು ನಾನು ಈ ನಾನು ಮನಸ್ಸಲ್ಲ ಹ್ಞೂ ನಾನು ಬುದ್ಧಿಯಲ್ಲ ನಾನು ಚಿತ್ತವಲ್ಲ ನಾನು ಅನ ಕೂಡ ಅಲ್ಲ ನಾನು ಇವನ್ನೆಲ್ಲವನ್ನು ಬಿಟ್ಟು ಪಂಚಕೋಶಗಳಲ್ಲ ಪ್ರಾಣ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ನಾನಲ್ಲ ಇವೆಲ್ಲದಕ್ಕಿಂತ ಅತೀತವಾದ ಇವೆಲ್ಲದರೊಳಗಿರತಕ್ಕಂತಹ ಈ ಆವರಣದೊಳಗಿರುವಂತಹ ಶುದ್ಧ ನಿತ್ಯ ಶುದ್ಧ ಬುದ್ಧನಾಗಿರತಕ್ಕಂತಹ ಆತ್ಮ ಚೈತನ್ಯ ಸ್ವರೂಪನೇ ನಾನು ಎಂಬುದಾಗಿ ತಿಳಿದಾಗ ಅವನಿಗೆ ದೇಹಗಳ ಮೇಲಿನ ವ್ಯಾಮೋಹ ನಾಶವಾಗಿ ಅವುಗಳಿಂದ ಮುಕ್ತನಾಗಿ ನಿರ್ಲಿಪ್ತನಾಗ್ತಾನೆ ಅವನು ತನ್ನನ್ನು ಆವೃತ ಜಡ ಆವರಣಗಳಿಂದ ಬೇರೆ ಅಂತೇಳಿ ನಿಶ್ಚಯಿಸಿಕೊಂಡು ತಿಳಿದು ಸತತ ಅಭ್ಯಾಸದಿಂದ ನಿರಂತರ ಶುದ್ಧ ಜ್ಞಾನಾನಂದ ಸ್ವರೂಪವಾದ ಪರಮಾತ್ಮನನ್ನು ಪಡೀತಾನೆ ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಪುನಃ ಕಂಡು ಕೃತಕೃತ್ಯನಾಗ್ತಾನೆ ಒಮ್ಮೆ ಮೆರೆತು ಹೋದದನ್ನು ಮತ್ತೆ ಕಂಡು ಅವನು ಕೃತಕೃತ್ಯನಾಗ್ತಾನೆ ಅಂತೇಳಿ ಇಲ್ಲಿ ಚೆನ್ನಾಗಿ ಬಹು ಚೆನ್ನಾಗಿ ಹೇಳಿದ್ದಾರೆ ಇನ್ನು ಮುಂದಿನ ಹದಿನೇಳನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಆತ್ಮಬೋಧ ಶಂಕರಾಚಾರ್ಯರದು ಹರಿರಾಮ ಶ್ರೀ ಶಂಕರಾರ್ಪಿತ ಓಂ ತತ್ಸತ್